ಾಯ ನಂದ್ರವೃಂದೇ ಆನಂದ ತೀರ್ಥ ಶಿರೋಮಣಿ ಪಾಂದಣಮಿತ್ಯ ವೇದವ್ಯಾಸಗುಣಾಧೀಶ ಗತಕ್ಲೇಶ ಕುಶಂ ಹರೇರಿಶಂ ನಾರಾಯಣಾ ದೇಸ್ಥಿತಿರಸೌಖ್ಯದು ನಾರಾಯಣ ಸುರಗುರು ಜಗದೆಕನಾಥ ಸಕಲಲೋಕ ನಮಸ್ಕೃತ ವೈಪುಣ್ಯವರ್ಜಿತಮೀಶ್ ವಂದೇ ಭವತ್ತ ನಾರಾಯಣ ನಮಸ್ಕೃತ್ಯ ನರೋ ಸರಸ್ವತಿ ಹರಿ ಓಂ ಕುಂಭಕರ್ಣ ಅಸಾಧ್ಯವಾದಂತಹ ಬಲಿಷ್ಠ ಅವನ ಪರಹಕ್ರಮದಕ್ಕಿಂತಲೂ ಹೆಚ್ಚಾಗಿ ಅವನ ಗಾತ್ರ ಹರಿ ದೊಡ್ಡ ಗಾತ್ರ ಇತ್ತು ನಿರ್ವಹಣೆ ಮಾಡೋದು ಪರಮಾತ್ಮ ಏನು ಹೆಚ್ಚು ಸಮಸ್ಯೆಯೇ ಆಗದೆ ಇದ್ದಂತೆ ಸಮಾರ ಮಾಡಿತ್ತು ಯೋಜನಾ ನಾವು ತ್ರಿಲಕ್ಷ್ಯ ವ್ಯವರ್ಧತ ಪೂರ್ವ ಪಶ್ಚಾತ್ ಸಂಚುಕೋಚ ಲಂಕಾಯಾಮ ಉಷಿತು ಸ್ವಯಂ ಲಂಕೆಯಲ್ಲಿ ಇರಲಿಕ್ಕೋಸ್ಕರ ಸಂಕೋಚ ಮಾಡಿಕೊಂಡಿದ್ದ ಯಾವಾಗ ಬಾಣ ಹೊಡೆತರಲಿಕ್ಕೆ ತನ್ನ ನಿಯಂತ್ರಣ ತಪ್ಪು ಹೋಗುತ್ತೆ ವಿಸ್ತಾರ ಆಗಿಬಿಟ್ಟು ಅಲ್ಲೇ ಬಿದ್ದಿದ್ರೆ ಗತಿ ಏನಾಗಿರಬಹುದು ಅವೆಯವೇ ಬಿದ್ದಿದ್ರೆ ಗತಿ ಏನಾಗಿರಬಹುದು ಎಲ್ಲ ಸಮುದ್ರಕ್ಕೂ ಹೋಗ್ಬಳಿ ವಿಸ್ತಾರ ಸಮುದ್ರದಲ್ಲಿ ಅದನ್ನು ಹಾಕ್ತಾನೆ ಪರಮಾತ್ಮ ಮೂರು ಲಕ್ಷ ಯೋಜನೆ ಇರುವ ಸಮುದ್ರ ಯಾವ ಅದನ್ನು ನೋಡಿ ಹಾಕಿದ್ದಾನೆ ಎಂತ ಲೆಕ್ಕ ಇಟ್ಕೋಬೇಕು ಅಂತಾರೆ ರಾಜ ಈ ಸಮುದ್ರದ ಸುಸ್ತಳತೆ ಬರೀ ಒಂದು ಲಕ್ಷ ಯೋಜನೆ ಅಷ್ಟೇ ಅದರಿಂದ ಅದಕ್ಕಿಂತಲೂ ಅದು ಅವಯವ ಛಿದ್ರಿತ್ರ ಮಾಡಿದ್ದರಿಂದ ಹೊಂದಾಣಿಕೆ ಆಗಬಹುದು ಅಂತ ಮತ್ತೆ ವ್ಯಾಖ್ಯಾನ ಅಂತ ಇದೆಲ್ಲ ಇದೆ ಸತುಸ್ವಭಾವಣೋ ಅಭ್ಯವರ್ಧತ ತೇನ ಅಸ್ಮಿನ ಪತಿತೆ ತೃಪ್ತಿ ಅವರ್ಧದ ಅಧಿಕಂ ತದಾ ಏನ್ ಸಮುದ್ರ ಕೇರ್ ಬಿಡುತ್ತೋ ಆ ಕಾಲಕ್ಕೆ ತಂದಿದ್ದ ನಿಮ್ಮ ಜೊತೆಯಲ್ಲಿ ಯಾರ್ಯಾರು ಬಂದಿದ್ರು ಅವರೆಲ್ಲ ಹತಾವಶಿಷ್ಟರು ಅಳಿದುಳಿದವರು ಕನ್ನಡದಲ್ಲಿ ಅಂತೇವೆ ನಾವು ಅಳಿದು ಉಳಿದವರು ಹಾಗೆ ಸತ್ತು ಉಳ್ಕೊಂಡವರು ಯಾರಿದ್ದರೂ ಅವರೆಲ್ಲರೂ ಕೂಡ ಓಡ ಬಿಡ್ತಾರೆ ಇಷ್ಟು ನಡೆಯುತ್ತೆ ಧಾತೃವದಿಯನ್ನು ಯಾವಾಗ ಕೇಳಿದ್ನೋ ನಾನು ಬದುಕ್ತೇನೆ ಇಲ್ಲೋ ಅಂತನ್ನೋ ಸಂಶಯ ಕೂಡ ನೋಡ್ಲಿಕ್ಕೆ ಶುರುವಾಯಿತು ರಾಮನಿಗೆ ಸದುಕ ತಪ್ಪೋ ನಿಪಪಾತ ತನ್ನ ಮಗನಿಗೆ ಕಳ್ಕೊಂಡಾದಾಗ ಇಷ್ಟೆಲ್ಲ ಆಗಿರಲಿಲ್ಲ ತಮ್ಮನನ್ನು ಕಳ್ಕೊಂಡ ಮೇಲೆ ಹಳನೆಯ ಒಳಗಡೆಯಲ್ಲಿ ನೋವಾಯ್ತು ಮೂರ್ಛೆ ತಪ್ಪಿ ಬೆಳಿತಾನೆ ರಾವಣ ದೈವದ್ರೋಹ ಮಾಡಿದ್ರೆ ಏನೇನಾಗುತ್ತೆ ಭಗವಂತನಿಗೆ ಕೊಡಬೇಕಾದ ಸಂಪತ್ತನ್ನು ನಾವು ಬಚ್ಚಿಟ್ಕೊಂಡ್ರೆ ಕದ್ದಿಟ್ಕೊಂಡ್ರೆ ಲಕ್ಷ್ಮೀದೇವಿ ಅಂತನೇ ಅಲ್ಲ ಸೀತಾದೇವಿ ಅಂತನೇ ಅಲ್ಲ ಭಗವಂತನಿಗೆ ಸಲ್ಲಿಸಬೇಕಾದ ಎಲ್ಲಾ ಸಂಪತ್ತನ್ನು ನಾವು ಬಚ್ಚಿಟ್ಕೊಂಡ್ರೆ ಲೋಭದಿಂದಾಗಿ ನಾವು ಅದನ್ನು ಅನುಭವಿಸ್ತೇವೆ ಅದರಿಂದ ಏನೋ ಪಡ್ಕೋತೇವೆ ಅಂತ ಆನಂದಕ್ಕೋಸ್ಕರ ಬಚ್ಚಿಟ್ಟುಕೊಂಡಿತ್ತು ಆದ್ರೆ ಪಡ್ಕೊಂಡಿದ್ದು ಮಹಾದುಃಖ ಇದು ವಸ್ತು ಸಂಗತಿ ಇದನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಇದೆ ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಯೂನಿವರ್ಸಲ್ ಟ್ರೂತ್ ಇದು ಜಾಗತಿಕ ಸತ್ಯ ಅಂತ ನೀವು ಒಂದ್ ಕಡೆಯಲ್ಲಿ ಎರಡು ಕಡೆಯಲ್ಲ ಎಲ್ಲಿ ಹೋದ್ರೂ ಎಲ್ಲ ಕಾಲದಲ್ಲೂ ಎಲ್ಲ ಕಡೆಯಲ್ಲೂ ನೋಡಬಹುದಾದ ಸತ್ಯಾಂಶ ಯಾರ್ಯಾರಂತೂ ಯಾವ್ದು ಯಾವ್ದು ಆ ವಸ್ತುಗಳನ್ನ ಅವರೊಬ್ಬರಿಗೆ ಆ ದೇಶ ಕಾಲಗಳಲ್ಲಿ ತಲುಪಿಸಿದ್ರೆ ನಾವು ಸುಖವಾಗಿರ್ತೇವೆ ಆ ತ್ಯಾಗದಲ್ಲಿ ಆನಂದ ಇದೆ ಹೌದಪ್ಪ ಮನೆಯಲ್ಲಿ ಸಾಲ ಮಾಡಿದ್ರೆ ಎಷ್ಟು ಹಿಂಸೆ ಆಗ್ತಾ ಇರ್ತೀವಿ ಎಲ್ರಿಗೂ ಕೊಡೋದು ಕೊಟ್ಟು ಮುಗಿಸ್ಬಿಟ್ಟೆ ಕೊಟ್ಟಿದ್ದು ದುಃಖನೇ ಒಂದ್ ರೀತಿಯಲ್ಲಿ ಆದ್ರೆ ನಮ್ದೆಲ್ಲ ಬೇರೆಯವ್ರದಿತ್ತು ಹಿಂಸೆ ಆಗ್ತಾ ಇತ್ತು ಕೊಡೋದು ಕೊಟ್ಟು ಮುಗಿಸ್ಬಿಟ್ಟು ನೆಮ್ಮದಿ ಆಗುತ್ತೆ ಆಹ್ಹ್ ಇವತ್ತೂ ಇಲ್ಲಪ್ಪ ಹಾಗೆ ನಾವು ಯಾರ್ಯಾರಿಗೆ ಏನೇನನ್ನು ತಲುಪಿಸ್ಬೇಕಾಗಿರ್ಲಿಯೋ ನಮ್ಗೆ ಇಂದ್ರಿಯ ಶಕ್ತಿ ಆದಿಗಳನ್ನ ಕೊಟ್ಟಿದ್ದಾನೆ ಪರಮಾತ್ಮ ಶರೀರ ಕೊಟ್ಟಿದ್ದಾನೆ ಇಲ್ಲಿಂದ ಹಿಡಿದು ಸಕಲ ಸಂಪತ್ತು ಎಲ್ಲೆಲ್ಲಿ ವಿನಿಯೋಗ ಆಗಬೇಕೋ ಅಲ್ಲೆಲ್ಲಿ ವಿನಿಯೋಗ ಮಾಡಿದ್ರೆ ನೆಮ್ಮದಿಯಿಂದ ಇರ್ತೇವೆ ಬಚ್ಚಿಟ್ಟುಕೊಂಡ್ರೆ हेच्चे दुख बीता हे कमी आग दुख बढ़ीता रामण दृष्ट आ क्रम गृह स्रजुहापाव शिव समारोह आंद्रजीत बंद मतिया कारण इला ೇಶ್ ಕೂಡ ನಾನು ಹೋಗ್ತೇನೆ ಇವನು ನಾನು ನಿನ್ನೊಬ್ಬ ಮಗ ನಿನ್ನ ಮಗ ಅಂದ್ರೆ ನಿನಗಿಂತ ಅಲ್ಪ ಇರ್ಬೇಕಲ್ಲ ನಿನ್ನೊಂದು ಅಂಶ ಇದ್ದ ಹಾಗೆ ನಾನು ಇಂದ್ರ ದೇವರಂತಂದು ಕಟ್ಟ ಸುರರಾಜ ರಾಜನು ದೇವತೆಗಳ ಅರಸನಂತಂದು ಕಟ್ಟಾಕಿದ್ದೇನೆ ಮನೆ ಮುಂದೆ ಕಟ್ಟಿದ್ದೇನೆ ಇವನೊಬ್ಬ ರಾಜನ ಕುಮಾರ್ ಇವನು ರಾಜ ಆಗಲಿಲ್ಲ ಇನ್ನು ಆಗ್ಬೇಕಾಗಿತ್ತು ಯುವ ರಾಜ ಆಗ್ಬೇಕು ಆಗಲಿಲ್ಲ ರಾಜಕುಮಾರ ರಾಜನ ಮಗ ಇವನು ಅಷ್ಟೇ ಇವನ್ಗೆ ಹೆದರ್ತಾರ ಹಾಗೆ ಇದು ಬಂಡತನ ಇದು ತನ್ನ ಚಿಕ್ಕಪ್ಪ ಸತ್ತು ಹೋಗಿರೋ ನೋಡ್ಲಿಲ್ವಾ ತನ್ನ ಬೇರೆ ತಮ್ಮಂದರೆಲ್ಲ ಸತ್ತು ಹೋಗ್ಲಿಲ್ವಾ ತನಗೆ ಸಮಾನ ಬಲ ಅಕ್ಷಯ್ ಕುಮಾರ್ ಸತ್ತು ಎಲ್ಲ ನೋಡಿದ್ದಾನೆ ಎಲ್ಲ ಗೊತ್ತಿದೆ ಸುಮ್ಮನೆ ರಾಜಕುಮಾರ ಅನ್ನೋದೊಂದು ಲೇಬಲ್ ಅಷ್ಟೆ ಅದೇನಾದ್ರು ಪ್ರಯೋಜನಕ್ಕೆ ಬರುತ್ತಾ ಅದನ್ನು ಮೀರಿ ಕೆಲಸ ಮಾಡುತ್ತಾ ಇಲ್ವಾ ಇಲ್ಲಿ ಅಥವಾ ಮತ್ತೆಲ್ಲ ಒಬ್ಬ ಕಪಿ ಶ್ರೇಷ್ಠ ಒದ್ದಾಡಿದ್ದಾನೆ ಬ್ರಹ್ಮಸ್ತ್ರದಿಂದ ಅಂದ ಮೇಲೆ ಬ್ರಹ್ಮಸ್ತ್ರ ಕೊಲ್ಲಿ ಕಾಯಿಲೆಲ್ಲ ಇದನ್ನೆಲ್ಲ ನೋಡ್ತಾ ಇದ್ದಾಗ ಅವರಿಗೆ ಪರಿಚಯ ಇದೆ ಆದರೂ ಬಂಡೆತನದಲ್ಲಿ ದುಷ್ಟರು ಹೇಗಿರ್ತಾರೆ ಅಂತನ್ನೋದಕ್ಕೆ ಇದು ದೃಷ್ಟಾಂತನೇ ಇದೆ ಅವ್ರು ಎಷ್ಟು ಏನಾದರೂ ಕೂಡ ಅದನ್ನು ಮೀರಿ ತಮ್ಮ ಪುಟಳ ಕೆಟ್ಟು ಬುದ್ಧಿ ಮುಂದುವರಿಸ್ತಾನೆ ಇರ್ತಾರೆ ಅವನ ನೆಟ್ಟಿಗಾಗೋಲ್ಲ ಪೆಟ್ಟು ಬಿದ್ದರೆ ನೆಟ್ಟಿಗಾಗಿ ಬಿಟ್ಟರು ಅಂತಂದರೆ ಅವನ ಸಜ್ಜನ ಇದಾಗಲೇ ಇಲ್ಲ ಅದಕ್ಕೆ ಜಾಣನಿಗೆ ಮಾತಿನ ಪೆಟ್ಟರು ಅಂತಾನೆ ಮಾತಾಡಿದ್ರೆ ತಿದ್ಕೊಂಡ್ಬಿಡ್ತಾನೆ ಕತ್ತೆಗೆ ಲಟ್ಟರು ಆಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಅಪ್ಪಣ ಕೊಡುವ ಆಗಲಿ ಬೇರೆ ದಾರಿನೇ ಇಲ್ಲಲ್ಲ ಇಲ್ಲ ಆಗಲಿ ಇಂತ ಒಪ್ಪೋಣ ಆಗ ಅವನು ಮಾಡಿದ ಕೆಲಸಗಳನ್ನ ಉಲ್ಲೇಖ ಮಾಡ್ತಾನೆ ಆಚಾರ್ಯರು ಪ್ರಜ್ವಹಾವ ಪಾವಕಂ ಅಗ್ನಿಯಲ್ಲಿ ಹಬ್ತಾನೆ ಸ್ವಲ್ಪ ಚೆನ್ನಾಗಿ ನೆನಪಿಟ್ಟುಕೊಂಡಿರ್ಬೇಕು ಇದನ್ನೆಲ್ಲ ಗಮನ ಇಟ್ಟು ಅಂಶಗಳು ಅಗ್ನಿಯಲ್ಲೇ ಹಬಿಸು ಕೊಟ್ಟಂತೆ ಶಿವಂ ಸಮಾರೋಹ ರುದ್ರದೇವನವನ ಪ್ರಕಾರ ಅವರನ್ನು ಚೆನ್ನಾಗಿ ಆರಾಧನೆ ಮಾಡಿ ತನ್ನ ಮನೆ ದೈವ ಅವರನ್ನ ಆರಾಧನೆ ಮಾಡಿ ಆಮೇಲೆ ರಥ ಏರ್ತಾನೆ ಆದರ್ಶನಾಗ್ತಾನೆ ಬಾಯಿ ಯುದ್ಧ ಮಾಡುತ್ತಾನೆ ಆ ಕಾಲಕ್ಕೆ ಎಲ್ಲರ ಮೇಲೂ ಸರ್ಪಾಸ್ತ್ರ ಪ್ರಯೋಗ ಮಾಡಿರ್ತಾನೆ ಮುಂದೆ ನಡೆಯುವ ಪ್ರಕರಣ ಇದೆ ಅದರ ಸ್ವಲ್ಪ ನಾವು ಗಮನಿಸಬೇಕಾಗಿತ್ತು ಒಂದು ದೊಡ್ಡ ದೈತ್ಯ ರಾಕ್ಷಸ ಅವ ಮಾಡಿದ್ದೇನು ಕೆಲಸ ದೇವರ ಯುದ್ಧಕ್ಕೂ ಹೋಗಬೇಕಾಗಿದ್ರು ಕೂಡ ಮಾಡಿದ್ದೇನು ಕೆಲಸ ಅಗ್ನಿಯಲ್ಲೇ ಹವಿಸಿಕೊಟ್ಟು ಆಹಿತ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡು ತನ್ನ ಮನೆ ದೇವರನ್ನ ಆರಾಧನೆ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾರೆ ದೇವರಿಲ್ಲ ದಿಡ್ಲಿಲ್ಲ ಅನ್ನೋಣ ನಮ್ಗೆ ಹೇಳಿದ ಒಂದು ಸಂಧ್ಯಾ ವಂದನೆ ಕೂಡ ಮಾಡೋಲ್ಲ ನಾವು ಅಂತಾದ್ರೆ ಸ್ವವಿಹಿತ ಕರ್ತವ್ಯಗಳನ್ನ ಯಾಕೆ ಅವತ್ ಪುರೋಹಿತರು ಅಪ್ಪ ಏನೋ ಒಂದ್ ಎರಡು ದಿವಸ ಕೇಳುತ್ತೋ ಬಿಟ್ಟೋ ಅವರೇ ಮಾಡುತ್ತಿದ್ದೋ ಗೊತ್ತಿಲ್ಲ ಇವತ್ತು ನಾವು ಸಂಧ್ಯಾ ಮಾಡಿದ್ರೆ ಯಾರು ಕೇಳೋರ್ಗಿಲ್ಲ ಮಾಡಿದ್ಯಾ ಬಿಟ್ಟಿಯಾ ಅಂತ ಯಾರು ಕೇಳೋದು ಹೇಗಿರಿಸಿದ್ಯಾ ಅಂತ ಯಾರು ಕೇಳೋಲ್ಲ ಏನೇನೋ ಮುಂಗು ಮುಂಗುಮ್ ಅಂತಾರೆ ಪಾತ್ರೆಯಿಂದ ಪಾತ್ರೆಯಿಂದ ನೀರು ಚಲಿತಾರೆ ಹೌದಾ ಮೋಸ ಮಾಡಿದ್ರು ಯಾರಿಗೂ ಹೋಗುತ್ತಾ ಯಾರು ಕಷ್ಟಪಡ್ತಾರಂತ ಅಂತ ದೊಡ್ಡ ಹೋದ್ರು ಯಾರು ಕೇಳೋದು ಇಲ್ಲ ಬೇರೆ ಯಾರಿಗೂ ವಂಚನೆ ಅಲ್ಲ ಇದು ಆತ್ಮ ವಂಚನೆ. ನಾವು ಮಂತ್ರಗಳನ್ನ ಸರಿಯಾಗಿ ಹೇಳ್ತಾ ಇದ್ದೇವಾ ಯಾತಿಗೋಸ್ಕರ ಮಾಡ್ತೇವೆ ಹ್ಯಾ ಮಾಡ್ತೇವೆ ಇದೆಲ್ಲದರ ಬಗ್ಗೆ ಎಚ್ಚರ ಸುಮ್ಮನೆ ಸಾಂದರ್ಭಿಕವಾಗಿ ಒಂದು ಚರಿತ್ರೆ ಹೇಳ್ತಾರೆ ಒಂದು ಆಚಾರ್ಯರೇ ನಿರೂಪಣೆ ಮಾಡ್ತಾರ ಕಾರಣ ಕಡೆಗೆ ಸಾಯುವ ಸಂಘ ಬಂದಿದೆ ಕರ್ಣಪರ್ವದ ಕಡೆ ಹೊತ್ತು ಹೊಡೀಬೇಕು ಮುಂತಾಗಿದೆ ಹದಿನೇಳುವರೆ ದಿವಸ ಆಗಿದೆ ಅರ್ಧ ದಿವಸದಲ್ಲಿ ಸಾಯ್ತಾನೆ ಇನ್ನು ಅರ್ಧ ದಿವಸ ಶಲ್ಯಾನ ಆಡ್ಲಿಕ್ಕೆ ಇರುತ್ತೆ ಶಲ್ಯ ಪರ್ವ ಆವಾಗ ಆಗುತ್ತೆ ಹದಿನೇಳು ಅದು ಎಷ್ಟೋ ಹದಿನಾರೂವರೆ ದಿವಸ ಆಗಿದೆ ಹದಿನೇಳನೇ ದಿವಸ ಅರ್ಧ ಆ ಮಧ್ಯಾಹ್ನದ ಹೊತ್ತಿಗೆ ಕರ್ಣನನ್ನು ಹೊಡಿತಾರೆ ಹೊಡೆಯುವಾಗ ರಥ ವಿಜಯದ ರಥ ಕೂತೋಗುತ್ತೆ ಬೈ ಈ ಹಣಗಳು ಅದರ ಮೇಲೆ ಕೆಸರು ಎಷ್ಟು ಹದಿನಾರು ಹದಿನೇಳು ದಿವಸ ಯುದ್ಧ ಮಾಡಿದ್ದಾರೆ ಎಂದರೆ ಹೆಣಗಳ ರಾಶಿ ಕಮ್ಮಿನ ಅವರು ಅದರೊಳಗಡೆ ಆ ರಕ್ತದ ಕೆಸರು ಅದರೊಳಗೆ ಕೂತೋಗ್ಬಿಡುತ್ತೆ ರಥ ಆ ರಥದಲ್ಲಿ ಕೂತಿರುವ ತನಕ ಅವನಿಗೆ ಪರಾಜಯ ಇಲ್ಲ ಇಲ್ಲ ಪರಶುರಾಮ ದೇವರು ಅವನಿಗೆ ಮಾಡಿದ್ದ ಅನುಗ್ರಹ ಪರಶುರಾಮ ದೇವರೇ ಗುರುಗಳು ಅವರು ಮಾಡಿದ್ದ ಅನುಗ್ರಹ ಶಲ್ಯ ಸಾರಥಿಯಾಗಿ ಇತ್ತಿದ್ದಾರೆ ಶಲ್ಯನನ್ನು ಇಳಿದು ನೀನು ರಥ ಎತ್ತೊಳಲೇ ಕಾಣುತ್ತಾ ಅವರು ದೊಡ್ಡ ರಾಜರು ಮಧುರ ದೇಶಾದಿತ್ಯಗಳು ತಾನೇ ರಥವನ್ನ ಮೇಲಕ್ಕೆ ಎತ್ತುತ್ತೇನೆ ಎಂತ ಮತ್ತೆ ಯಾರು ಆಗ್ಮಲ್ಲ ಅಳ್ಳಾಡಿಸ್ಬೇಕು ಆಗಲ್ಲ ಅಂಥ ರಥವನ್ನ ತನ್ನ ಭುಜ ಕೊಟ್ಟು ಎತ್ತಬೇಕು ಕೆಳಗಡೆ ಜೋರಾಗಿ ಧ್ವನಿ ಮಾತಾಡ್ತಾ ಇದ್ದಾನೆ ಪರಮಾತ್ಮ ಅರ್ಜುನ ಒಳ್ಳೆ ಸಮಯ ಸಿಕ್ಕಿದೆ ಕರ್ಣಂತಲೇ ಹೆದರಿಸುವಂಥ ಕರ್ಣ ಕೇಳಿಸ್ಬೇಕು ಹಾಗೆ ಅರ್ಜುನ ಬಾಣ ಗಿಣ ಹೂಡಿ ಸಿದ್ಧ ಹಾಕ್ತಾ ಇದ್ದಾನೆ ಇಷ್ಟ ದೇವರು ಹೇಳಿದ್ಮೇಲೆ ಮುಗಿದೋಯ್ತು ಅದು ಮೋಸನೋಪಾಸನ ನೋಡಬೇಕಾಗಿಲ್ಲ ಗೊತ್ತು ಎಲ್ಲ ತಿಳಿದೇ ಹೇಳಿದ್ದಾರೆ ದೇವರ ಒಡನಾಟದಲ್ಲಿ ಅದು ಏನು ಅನ್ನೋದು ಅರ್ಜುನರಿಗೂ ಚೆನ್ನಾಗಿ ಪರಿಚಯ ಇದೆ ಅವರಂತಹ ಸೂಕ್ಷ್ಮ ಜ್ಞಾನಿಗಳು ಪರಮಾತ್ಮ ಹೇಳಿ ತರಲಿಕ್ಕೆ ಅಲ್ಲಿ ಗೌರವ ಕೊಟ್ಟು ಬಾಣ ಹುಡೇಬಿಟ್ಟು ಶುರು ಮಾಡುತ್ತಾರೆ ಕಾರಣ ಅಯ್ಯೋ ಅಂತ ಪರಾಕ್ರಮಿ ಸಾಮಾನ್ಯ ಪರಾಕ್ರಮಿ ಇರಲಿಲ್ಲ ರಥದ ಮೇಲೆ ಕೂತರೆ ಏನು ಮಾಡೋಕ್ಕಾಗಲ್ಲ ಅವೆಲ್ಲ ಗೊತ್ತಿದೆ ಅವನಿಗೆ ರಥ ಹೂತವಾಗಿದೆ ಮಲಗಿ ಬಿಡಕ್ಕೆ ಅಷ್ಟೇ ಇನ್ನು ಪ್ರಾಣಿಗಳು ಕುದುರೆಗಳು ಎಲ್ಲ ಮಲಗಿ ರಥದ ಮೇಲೆ ನಿಂತು ಯುದ್ಧ ಹಾಳಿಕಾಗಲ್ಲ ಈ ರಥ ಕೆಳಗಡೆ ಹಾರಿ ಒಂದ ಸತಿ ಭುಜ ಕೊಟ್ಟು ಎತ್ತದ ಅಂದ್ರೆ ಮೇಲ್ಮನ್ಬಿಡುತ್ತ ಅಂತ ಬೀರ ಅಷ್ಟಕ್ಕೆ ಅವಕಾಶ ಇಲ್ಲ ಬಾಣ ಹೊಡೆದಕ್ಕೆ ಸಿದ್ಧ ಆಗಿಬಿಟ್ಟಿದ್ದಾರೆ ಕುಕ್ಕೋತಾನೆ ಸಂವಾದ ನಡೆಯುತ್ತೆ ತುಂಬ ಸಂವಾದಗಳ ಸಂವಾದ ಪ್ರತಿ ಸಂವಾದ ಭಾರತದಲ್ಲಿ ದಾಖಲೆಯಾಗಿದೆ ಕುಕ್ಕೊಳ್ಳಿಕ್ಕೆ ಶುರು ಮಾಡುತ್ತಾನೆ ಕೃಷ್ಣ ಇದು ನ್ಯಾಯನ ಇದು ಧರ್ಮನ ಅಂತ ಕೇಳ್ತಾರೆ ಕಥೆಯ ತಿರುಳು ಅಂದರೆ ಹೇಳ್ತೇನೆ ಇಲ್ಲಿ ಪ್ರಸಂಗ ನಡೆದಿದ್ದಿಷ್ಟು ನ್ಯಾಯನ ಇದು ಇದು ಧರ್ಮನ ಮಾಡಬಹುದಾ ಇದನ್ನು ಯುದ್ಧ ಮಾಡೋದು ಬೇಡ ಸ್ವಾಮಿ ಬೇಡ ಯುದ್ಧ ಮಾಡೋದು ಬೇಡ ಈ ರೀತಿಯಲ್ಲಿ ನಾನು ಕೆಳಗಡೆ ಇದ್ದೇನೆ ನಾನು ಮೇಲೆ ಹೋಗಿ ನಿಂತ ಮೇಲೆ ನಾನು ಶಸ್ತ್ರಾಸ್ತ್ರ ಧಾರಣ ಮಾಡಿದ ಮೇಲೆ ಯುದ್ಧ ಮಾಡು ಅಶಸ್ತ್ರ ಪ್ರಾಣಿಯನ್ನು ಹೊಡೆದು ಅಂತಂದರೆ ಅದಾಗಿ ನಿಂತ ಅದು ಧರ್ಮ ಅಲ್ಲ ನಿನಗಿದ್ದು ಧರ್ಮನ ಅರ್ಜುನ ನಿನಗಿದು ಧರ್ಮನ ಕೃಷ್ಣ ಪರಮಾತ್ಮ ವ್ಯಘ್ರ ದೃಷ್ಟಿಯನ್ನು ಬೀರ್ತಾ ಅತ್ಯಂತ ಕ್ರೂರ ದೃಷ್ಟಿಯನ್ನು ಬೀರ್ತಾ ಧರ್ಮಾಧರ್ಮಗಳು ನಿನ್ನ ನನಗೆಯಲ್ಲಿ ಮಾತಾಡೋ ಅಧಿಕಾರ ಇಲ್ಲ ಧರ್ಮಾಧರ್ಮಗಳ ಬಗ್ಗೆ ಮಾತಾಡ್ಲಿಕ್ಕೆ ನಿನಗೆ ಅಧಿಕಾರ ಇದೆಯಾ ನೀ ಯಾರು ಅಂತ ಹೇಳಿದೆ ನೀ ಏನು ಅಂತ ಹೇಳಿದೆ ಕೇಳಿದ್ಯಾ ಅಧೇಯ ಅಲ್ಲ ನೀ ಕೌಂತೆಯ ನಿನ್ನ ತಮ್ಮಂದರು ಪಾಂಡವರು ಬಿಟ್ಟು ಬಿಡು ಒಂದು ಅಂಗರಾಜ್ಯ ಕೊಟ್ಟಿದ್ದಕ್ಕೋಸ್ಕರವಾಗಿ ಇಷ್ಟೆಲ್ಲ ಋಣ ಋಣ ಅಂತಂತಿ ಇಡೀ ಭೂಮಂಡಲವನ್ನು ನಿರ್ಪಾದಕ ಒಪ್ಪಿಸ್ತಾರೆ ಪಾಂಡವರು ಇಡೀ ಭೂಮಂಡಲ ನಿರುಪಾಧ ಒಪ್ಪಿಸಿ ನಿನ್ನ ಕೆಳಗಡೆ ಎಲ್ಲ ಅವರು ಇರ್ತಾರೆ ಯಾವತ್ತೊಮ್ಮೆ ಅಂಗರಾಜ್ಯ ಕೊಟ್ಟಿದ್ದಕ್ಕೋಸ್ಕರ ದುರ್ಯೋಧನಕಾರ ನನ್ನ ಮಾತು ಕೇಳಿದ್ಯಾ ಧರ್ಮ ಎಲ್ಲಿ ಬಂತಪ್ಪ ಮಾತು ಕೇಳಬೇಕಾದದ್ದು ಧರ್ಮ ಅಲ್ವಾ ಕೇಳಿದ್ಯಾ ಧರ್ಮಾನುಷ್ಠಾನ ಮಾಡಲಿಲ್ಲ ಇದ್ರ ಮೇಲೆ ಧರ್ಮ ಮಾಡಲಿಲ್ಲ ಅನ್ನೋದು ಅಷ್ಟು ದೊಡ್ಡ ಅಪರಾಧ ಅಲ್ಲ ಕೂಡ ಭಾರಿ ದೊಡ್ಡ ಘೋರ ಅಪರಾಧಗಳನ್ನು ನಡೆಸಿತ್ತು ಸೂಕ್ಷ್ಮವಾದ ಧರ್ಮಗಳನ್ನು ನಡೆಸಿದ್ದು ಅಭಿಮನ್ಯುವನ ಹಿಂದೆ ಮುಂದೆ ಅಲ್ಲಿ ಅಲ್ಲಿ ಈ ಮಾತು ನೆನಪು ಮಾಡಿ ನೆನಪು ಮಾಡ್ಕೋಬೇಕಾಗಿತ್ತು ಹೆಂಗಂದರೆ ಎಲ್ಲರಿಗೂ ಸೇರಿ ಆಕ್ರಮಣ ಮಾಡಿ ಕಡೆಗೆ ಇನ್ನೊಬ್ಬ ಹುಡುಗರನ್ನು ಬಿಟ್ಟು ಅವ್ರನ್ನು ಕೊಲಿಸಿಬಿಟ್ಟು ಅಭಿಮನ್ಯುವನ್ನು ಕೊಲಬೇಕಾಗಿತ್ತಲ್ಲ ಯುದ್ಧ ಎಲ್ಲ ಮಾಡಿದ್ರಲ್ಲ ಆಗ ನಿಮಗೆ ಧರ್ಮನೋ ಅಧರ್ಮನೋ ಇದು ಈ ಎಲ್ಲ ಬರಲಿಲ್ಲ ನೀನು ಸಾಹಿತ್ಯ ಅಂತಂದಾಗ ಮಾತ್ರ ಮಾತಾಡ್ತೀಯಾ ಬಾಯಿ ಮುಚ್ಚು ತೆಗಿಬೇಡ ಬಾಯಿ ಸರಿ ಇದು ಬೇಡ ಇನ್ನೊಂದು ನೋಡೋಣ ಉಪಾಯ ಮಾಡೋಣ ಅಂತ ಕೇಳ್ತಾರೆ ಇಲ್ಲ ಬೇಡ ಧರ್ಮಾಧರಣದ ಬಗ್ಗೆ ಮಾತಾಡೋದು ಬಾರಿ ಅಧರ ಮಾಡಿಬಿಟ್ಟಿದ್ದೆ ನಾನು ನೀರ್ ಬೇಡ ಎಷ್ಟು ದಾನ ಮಾಡಿದ ಎಷ್ಟು ದಾನ ಮಾಡಿದೆ ದಾನ ಅಸಾಧ್ಯ ಪ್ರಸಿದ್ಧಿ ದಾನಶೂರ ವೀರ ಏನೇನೋ ಶಬ್ದಗಳು ಎಲ್ಲ ಲೋಕದಲ್ಲೆಲ್ಲ ಓಡಾಡ್ತಾ ಇರುತ್ತೆ ಇವತ್ತು ಅಂತ ಅಸಾಧ್ಯ ಏನೋ ನಾವು ಎಣ್ಣೆ ಹಚ್ಕೋತಾ ಇದ್ದಂತೆ ಹಿಂಡಿ ಇದ್ಕೊಂಡು ಬುಗಿಸ್ಕೊಂಡು ಎಣ್ಣೆ ಹಚ್ಕೋತಿದಂತೆ ಯಾರೋ ಕೇಳಿದ್ರಂತೆ ಎಲ್ಲಿ ಎಡಗೈಲೆ ಕೊಟ್ಟಂತೆ ತಿಳಿದವರೆಲ್ಲ ಜ್ಞಾನಿಗಳವರು ಬ್ರಾಹ್ಮಣರು ಎಲ್ಲ ಎಡಗೆಯಲ್ಲಿ ಕೊಡಬಾರದು ಎಡಗೈಲಿ ದಾರ ಕೊಡ್ತಾರೇನೋ ಏ ಇಲ್ಲ ರೀ ನೀವು ಎಡಗೈಲಿ ತಗೊಂಡು ಬಲಗೈಗೆ ಇಟ್ಟುಕೊಂಡು ನಾನು ಎಣ್ಣೆ ಹಚ್ಕೊಡ್ತಾ ಇದೀನಿ ಎಣ್ಣೆ ಹೆಚ್ಕೊಟ್ಟಾಗ ದಾನಕ್ಕೆ ಬರೋಲ್ಲ ಆ ಹೋಗಿ ಸ್ನಾನ ಮಾಡಿಕೊಂಡು ಬಂದು ಆಮೇಲೆ ತೆಗೆದುಕೊಡ್ಬೇಕು ಇದೇ ಬೆಳ್ಳಿಗೆ ಬಂಗಾರದಿಂದ ಎಣ್ಣೆ ಕೊಡ್ಬೇಕಾ ಹೊಸದ್ ಮಾಡಿಸ್ಕೊಡ್ತೀನಿ ನಾಳೆ ಬಿಡ್ತೀನಿ ಹೋಗಿ ಅಂತ ಅನ್ಬಹುದು ಸ್ವಲ್ಪ ಮನಸ್ಸು ಬದಲಾಯಿತು ಅಂತಂದ್ರೆ ಅಷ್ಟೇ ಗ್ರಾಮದೇ ಮಾಡಿಸ್ಬೇಕಾ ಆಕಾರ ಅಷ್ಟೇ ಇದೆ ಸ್ವಲ್ಪ ಅದರಲ್ಲಿ ಡೆನ್ಸಿಟಿ ಕಮ್ಮಿ ಮಾಡಿದರೆ ಹೀಗೆ ಬುದ್ಧಿ ಬರ್ಬೋದು ಏನೇನಾಗುತ್ತೋ ಬುದ್ಧಿಗೆ ಅವಕಾಶ ಕೊಟ್ಟರೆ ಏನೇನು ಏನೇನು ಕಮ್ಮಿ ಆಗುತ್ತೋ ಗೊತ್ತಿಲ್ಲ ಕೊಡಬೇಕು ಅನ್ನೋ ಬುದ್ಧಿ ಬಂತ ಕೊಟ್ಟು ಇಷ್ಟು ಸೂಕ್ಷ್ಮ ನೋಡ್ತಾ ಇದ್ದ ಇದೆಲ್ಲ ಅವನ ಹೇಳ್ತಾರೆ ಅಪಾರ ದಾನ ಕೊಟ್ಟಿದ್ದ ಅಂತೆಲ್ಲ ಇದೆ ವಿಚಿತ್ರ ಅಂದರೆ ಇದರ ಮರ್ಮ ಬೇರೆ ಯಾರು ಹೇಳೋಲ್ಲ ದಾನ ಯಾಕೆ ಕೊಡ್ತೀನಿ ಅಂತ ಹೇಳಿದ್ದ ಅನ್ನೋದಕ್ಕೊಂದು ಮರ್ಮ ಇದೆ ಇದನ್ನೆಲ್ಲ ಇಟ್ಕೊಂಡು ಕೇಳ್ತಾನೆ ಮಟ್ಟಂತೂ ಕೃಷ್ಣದೇವರ ಬಳಿಯಲ್ಲಿ ನನಗೆ ಎಷ್ಟು ದಾನ ಕೊಟ್ಟೆ ಎಷ್ಟು ಪುಣ್ಯ ಸಂಪಾದನೆ ಮಾಡಿದ್ದೇನೆ ಆ ದಾನ ಕೊಟ್ಟಿದ್ದನ್ನು ನೋಡಿ ಎಷ್ಟು ದಾನ ಕೊಡ್ತಾ ಇದ್ದ ಕಾರಣ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದ ಅಂತ ನಾನು ನೋಡಿ ನನಗೆ ಬದುಕಿಸ್ಬಹುದಲ್ವಾ ನೋಡಿ ಯಾರು ಬದುಕು ಅಂತ ಕೇಳ್ತಾರೆ ಅದಕ್ಕೆ ಕೃಷ್ಣ ಅಂದ ಯಾಕೆ ದಾನ ಕೊಡಿಸಿದ್ದೀಯಪ್ಪ ನೀನು ಅದು ಹೇಳಿ ನೋಡೋಣ ದಾನ ಯಾಕೆ ಕೊಡ್ತಾ ಇದ್ದೀ ದಾನ ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡಿಕೊಂಡಿದ್ದ ಯಾಕೆ ಯಾರು ಏನು ಕೇಳಿದ್ರು ದಾನ ಕೊಡ್ತೀನಿ ಕವಚ ಕುಂಡಲ್ಲ ಕೂಡ ದಾನ ಮಾಡಿ ಕಳಿಸ್ಬಿಟ್ಟೆ ಾಯಿತು ಬ್ರಾಹ್ಮಣ ವೇಶದಲ್ಲಿ ಬಂದಿದ್ದ ಅದೊಂದು ಸಹಜವಾಗಿ ಬಂದಿದ್ದಂತಹ ಅಭೇದ್ಯವಾದ ಕವಚ ಕುಂಡಲಗಳನ್ನು ಅದಿದ್ರೂ ಹೊಡಿತಂತೆ ಪರಮಾತ್ಮ ಅದೇ ತೊಡದಲ್ಲ ಆದ್ರೆ ಅದೊಂದು ಉಪಾಯ ಹೇಳಿತು ಕವಚ ಆ ಕಾಲಕ್ಕೆ ಅದನ್ನು ಭಿಂಸೇನ ದೇವರೇ ಮುಂದೆ ತೋರಿಸ್ತಾರೆ ಕವಚ ಕುಂಡಲ ಇದ್ದಿದ್ರು ಹೀಗೆ ಹೊಡಿತಿದ್ದೇನೆ ಅಂತ ಅವನ ಮೇಲೆ ಹಾಕೊಂಡಿದ್ದ ಕವಚವನ್ನೇ ಜಿ ಪುಡಿ ಅಷ್ಟೇ ಅಲ್ಲ ಅವನಿಗೆ ಜೋರಾಗಿ ಹೇಳ್ತಾರೆ ನಿನ್ನ ಸಹಜ ಕವಚ ಕುಂಡಲ ಅದರ ಸಮೇತ ನೀನು ಹೀಗೆ ಜಚ್ತಾ ಇದ್ದೆ ನನ್ನ ತಮ್ಮನ ಆಹುತಿ ನೀವು ನನ್ನ ತಮ್ಮನ ಭಕ್ಷಣ ಏನಾದ್ರಿಂದ ನೀನ್ನೇನು ಹೊಡೆಯೋಲ್ಲ ಅಂತ ಇಲ್ಲ ಮುಂದೆ ಪ್ರಕರಣ ನಡೆಯೋದಿದೆ ಆರು ಬಾರಿ ಯುದ್ಧ ನಡೆಯುತ್ತೆ ಕರ್ಣದಿಗೂ ಪ್ರಾಯ ಒಂದು ದಿವಸ ಇಡೀ ಕರ್ಣದಿಗೆ ಮತ್ತೆ ಭೀಮಸೇನ ದೇವರಿಗೆ ಯುದ್ಧ ನಡೆಯುತ್ತೆ ಅದು ಬಹಳ ಸುಖಸಾಗಿ ಚಿತ್ರಣ ಒಟ್ಟೊಟ್ಟಿಗೆ ಅನೇಕ ಬಾರಿ ನಡೆಯುತ್ತೆ ಆ ಚಿತ್ರಣ ಮುಂದೆ ಆಚರಣೆ ಮಾಡೋರಿದ್ದಾರೆ ಹೀಗಾಗಿ ಆ ಕವಚ ಏನು ದೊಡ್ಡದಾಗ್ತಾರಲ್ಲ ಆದರೂ ಆ ಕವಚ ಕುಂಡಲಗಳನ್ನೂ ತಾನ ಮಾಡ ಅಂತ ಅಂತ ಒಂದು ಯಾವಾಗ ನಡೆಯುತ್ತೆ ದುರ್ಯೋಧನ ಮನೆಯಲ್ಲಿ ತಾನ ನಡೆಸು ಯಾಕೆ ಮಾಡ್ತಾರಲ್ಲ ನಾನು ರಾಡ್ಸು ಯಾಗ ಮಾಡ್ತೇನೆ ಇಂತ ಆ ಇದ್ದವರೆಲ್ಲರೂ ಕೂಡ ಬ್ರಾಹ್ಮಣ ಉತ್ತಮನು ಹೇಳಿದರು ಋಷಿಗಳು ಮನೆಗಳು ಇಲ್ಲ ನೀವು ಮಾಡೋಕ್ಕೆ ಬರೋದಿಲ್ಲ ಮನೆಯಲ್ಲಿ ಯಾರು ಹಿರಿಯನೋ ಅವನು ಮಾತ್ರ ಮಾಡ್ಬೋದು ನಿನ್ನ ಅಣ್ಣ ಇದ್ದಾನೆ ಧರ್ಮರಾಜ್ ಬದುಕಿರೋ ತರಗತಿ ನೀವು ಮಾಡ್ತೀರ ನನಗೇನು ರಾಡ್ಸು ಈ ಆಗನೇ ಆಗಬೇಕಾಗಿಲ್ಲರಿ ಅವ್ರು ಯಾವುದೋ ಒಂದು ಮಾಡಿದ್ರಲ್ಲ ಯಾಕಂದ್ ಮಾಡೋದಿತ್ತು ಮೆರದು ನಾವು ಅಂಥದ್ದು ಯಾವುದೋ ಮಾಡಬೇಕು ಯಾವುದೋ ಒಂದು ಹೇಳಿರಿ ನನಗೇನು ಆ ಯಾಗ ಈ ಆಗನೇ ಆಗಬೇಕಾಗಿಲ್ಲ ಮೆರಿಬೇಕಷ್ಟೇ ನಮ್ಮ ಮೆರತಕ್ಕ ಬಂದು ಬೇಕಷ್ಟೇ ಹೀಗೆ ಕೇಳ್ತಾ ಪುಂಡರಿಕೆಯಾಗ ಮಾಡುವಂತಾರೆ ಪುಂಡರಿಕೆ ಯಾಗ ಮಾಡ್ತಾರೆ ನಡೆದಿದ್ದಿಷ್ಟು ದುಷ್ಟು ಹೇಗಿರ್ತಾನೆ ಅನ್ನೋದಕ್ಕೆ ಆ ಯಾಗ ಮಾಡಿದಾಗ ಎಲ್ಲರೂ ಸೆಟ್ಕೊಂಡಿರ್ತಾರಲ್ಲ ಭಾರಿ ದಿಬ್ಬಿಜಯ ಯಾತ್ರೆ ಮಾಡ್ಕೊಂಡು ಬಂದಿದ್ದ ಕರ್ಣ ಅವತ್ತಿಗೆ ಎಲ್ಲರೂ ಮುಂದೆ ಪ್ರತಿಜ್ಞೆ ಮಾಡುತ್ತಾರೆ ಅರ್ಜುನ ನನ್ನ ಕೊಲ್ಲೋ ನನ್ನ ಕಾಲು ನಾನೇ ತೊಳಿತೇನೆ ಕ್ಷತ್ರಿಯರಿಗೆ ತಮ್ಮ ಕಾಲು ತಾವು ತೊಳ್ಕೊಳ್ಬಾರ್ದು ಬೇರೆಯವರು ತೊಳಿಬೇಕು ನೋಡಿದಲ್ಲ ವೈಭವ್ ತಮ್ಮ ಕವಚ ತಾವು ತೊಡ್ಕೊಳ್ಬಾರ್ದು ಬೇರೆಯವರು ತೊಡಸ್ಬೇಕು ಇವೆಲ್ಲ ಅವರಿಗೆಲ್ಲ ಕೆಲವು ನಿಯಮಗಳಿದ್ದಾವೆ ಅಂದ್ರೆ ಆ ತರಹದಲ್ಲಿ ಬದುಕಬೇಕು ಅವರು ಆ ರೀತಿಯಲ್ಲಿ ರಾಜ್ಯ ಶಾಸನಾದಿಗಳನ್ನು ತಮ್ಮ ಅವರು ಗತ್ತು ಅವ್ರು ಬಂದರು ಒಂದು ಬೇರೆಯವರು ಎತ್ತಿ ತುಕೊಳ್ಳೋದು ಮಾಡೋದು ಇವೆಲ್ಲದಕ್ಕೂ ಅವರೊಂದು ನಿಯಮ ಇದೆ ಅದೇ ರೀತಿಯಲ್ಲಿ ಅವ್ರು ಬದುಕ್ತಾರೆ ಹೀಗಾಗಿ ಆ ರೀತಿಯಲ್ಲಿ ಅದೊಂದು ಪ್ರತಿಕ್ರಿಯೆ ಮಾಡಿದ್ದ ನನ್ನ ಕಾಲು ನಾನೇ ತೊಳ್ಕೊಳ್ತೇನೆ ಒಂದಂಶ ಯಾರೇನು ಕೇಳಿದ್ರು ದಾನ ಕೊಡ್ತೇನೆ ಅವಾಗ ಮಾಡಿದ ಪ್ರತಿಕ್ರಿಯೆ ಈ ಪ್ರತಿಭೆ ಯಾಕೆ ಮಾಡಿದ್ದೆಪ್ಪ ನಿರ ಕೃಷ್ಣ ಪ್ರೇರಣೆಯ ಕೃಷ್ಣ ಪ್ರೀತಿ ಅಂತ ಮಾಡಿದ್ದೇನೆ ನನ್ನ ಪ್ರೀತಿಗೋಸ್ಕರ ಅಂತ ಮಾಡಿದ್ದೇನೋ ಇಲ್ಲ ಹೌದ್ ನೀವು ಮಾಡಿದ್ಯಾರ್ಥಿಗೋಸ್ಕರ ದುರ್ಗೋಧನ ಪ್ರೀತಿ ಅರ್ಥವಂತ ಮಾಡಿದ್ದೇನೆ ಪಕ್ಕ ಕೂತಿರೋ ದುರ್ಯೋಧನನಿಗೆ ಬಹಳ ಪ್ರೀತಿಯಾಗಿ ಅರ್ಜುನನ್ ಕೊಲ್ಲೋ ನಾನು ಇಂಥ ನನ್ನ ಕೆಲವೊನ್ನ ತ್ಯಾಗ ಮಾಡ್ತೇನೆ ಕೇಳಕೋ ಹೋಗೋದು ಅರ್ಜುನ ಮಾಡಿ ಹೊಡಿತಾ ಇದ್ದಾನೆ ದುರ್ಯೋಧನ ಬಂದು ಅಂತ ಕೇಳ್ಕೊಬೇಕಾಯಿತು ನೀವು ಯಾರ ಪ್ರೀತಿಗೋಸ್ಕರ ಬದುಕಿದೆಯಲ್ಲ ಅವನು ಕೇಳೋಕು ಯಾರಿಗೋಸ್ಕರ ಯಾವ ಪಕ್ಷದಲ್ಲಿ ಬಂದು ಬಿದ್ದಿದೆಯಲ್ಲ ಅವ್ನು ಕೇಳೋಕು ಬಂದು ರಕ್ಷಣೆ ಮಕ್ಕಳಗ್ ಪ್ರೀತ್ಯರ್ಥಮ್ ಅಂತ ಮಾಡ್ತೇವೆ ಹೌದಾ ಸಂಬಂಧಕರ ಪ್ರೀತ್ಯಾರ್ಥಂ ಮಾಡಿಕೊಳ್ತೇವೆ ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಳ್ತೇವೆ ಹೊರತು ನಾವು ಭಗವತ್ ಪ್ರೀತ್ಯರ್ಥ ಏನಾದ್ರು ಕೆಲಸ ಮಾಡ್ತಾ ಇದ್ದೇವಾ ಕೃಷ್ಣದೇವರಂದಿಂತ ಅದೇ ಮಾತನ್ನೇ ನಾಳೆ ನಮಗೂ ಕೃಷ್ಣದೇವರಿಗೂ ಎದುರಾಗುವುದು ಬರುತ್ತೆ ಬಂದಾಗ ದೇವ್ರು ಕೇಳ್ತಾನೆ ನನಗೋಸ್ಕರ ಅಂತ ಒಂದು ಸಂಧ್ಯಾಂದನೆ ಮಾಡ್ತಾ ಇದ್ದೀಯಾ ನಾವೇನೋ ಮಾಡ್ತೇವೆ ಮಾಡೋ ಕಷ್ಟಪಟ್ಟು ಕೆಲವೆಲ್ಲ ಮಾಡ್ತೇವೆ ಮಾಡಿದ್ದರಲ್ಲಿ ಭಗವಂತ ನಿಜವಾಗ್ಲೂ ಪ್ರೀತನಾಗಲಿ ಅಂತ ಮಾಡ್ತಾ ಇದ್ದೇವೆ ನಮ್ಗೆ ಆ ಎಚ್ಚರಿಕೆಯೇ ಇಲ್ಲ ಏನೋ ಮಾಡಬೇಕು ಅಂತ ಕೆಲವು ಕರ್ತವ್ಯ ಬುದ್ಧಿಯಿಂದ ಕಷ್ಟಪಟ್ಟುಕೊಂಡು ಮಾಡ್ತೇವೆ ಇನ್ನು ಕೆಲವೊಂದ ಹಿಡಿಸ್ಕೊಂಡು ಮಾಡಿಕೊಂಡು ಮೋಸ ಮಾಡಿಕೊಂಡು ಏನೇನೋ ಮಾಡಿ ಎಲ್ಲವೂ ಅಪಚಾರ ಇದೆ ನಾ ಮಾಡಿದ್ದು ಸ್ವಲ್ಪನೇ ಅದು ಅದು ಪ್ರಾಮಾಣಿಕ ಇರಬೇಕು ಅಷ್ಟೇ ಅಲ್ಲ ಅದು ಪರಿಷೇಕ ಮಂತ್ರ ಊಟಕ್ಕೂ ತಾಗ ನಿಮ್ಮ ಹಾಸ್ಯಕ್ಕೆ ಹೇಳ್ತೇನೆ ಇನ್ನು ಪ್ರಸಂಗ ಬಂತಲ್ಲ ಶೀಬಿಯಲ್ಲಿ ಒಂದು ಉಪನಯನ ಹಿಂದೆ ಹೇಳಿದ್ರು ಶಿಬಿಯಲ್ಲಿ ಒಂದು ಉಪನಯನ ಶಿಬಿಯಲ್ಲಿ ನರಸಿಂಹದೇವರ ಕ್ಷೇತ್ರ ಸ್ವಯಂವಾದ ಪ್ರದೇಶ ಅದ್ಭುತವಾದ ಪ್ರದೇಶ ಅಲ್ಲೊಂದು ಉಪನಯನ ನಾನು ಚಿಕ್ಕವನು ಹಾಗೆ ನಾನು ಆಗ ಮಾತೃಜನಕ್ಕೆ ಹೋಗಿದ್ದು ಬ್ರಹ್ಮಚಾರಿ ಅಲ್ಲಿ ಒಂದು ವಿಚಿತ್ರ ಪ್ರಸಂಗ ಅಲ್ಲಿ ಹುಡುಗನ ಉಪನಯನ ಆಗಿದೆ ಅಪ್ಪ ದಕ್ಷಿಣ ಕಿಕ್ಷಿಣ ಕೊಡಬೇಕು ಅಂತ ಅವೆಲ್ಲ ಹೊಟ್ಟೋಗಿದ್ದಾನೆ ಈ ಹುಡುಗನ ಒಟವಿನ ಅಪ್ಪ ಪುರೋಹಿತ್ ಏನೂ ಆಗಿತ್ತು ಉಪನಯನ ಮಾಡಿಸಿದ್ರು ಅವರು ಹೊರಟೋಗ್ಬಿಟ್ಟರು ಅವ್ರು ಇರಲಿಲ್ಲ ಪುರೋಹಿತರು ಅದರಲ್ಲಿ ಜೋರು ಜೋರಾಗಿ ಮಾತ್ರ ಹೇಳ್ಕೊಂಡು ಏನೋ ಮಾಡಿಸ್ತಿರ್ತಾರೆ ಅವರು ಇಲ್ಲ ಪಾಪ ಹುಡುಗನಿಗೆ ಊಟ ಕೊಡಿಸಿದ್ದಾರೆ ಭಿಕ್ಷೆ ಬೇಡ್ಕೊಂಡು ಬರ್ತಾನೆ ಅವ್ರಿಗೆ ಪರಿಷೇಕಾದ ಮಾತ್ರ ಹೇಳ್ಕೊಡ್ಬೇಕು ಯಾರು ಕೇಳ್ಕೊಂಡು ಹೋಗಿದ್ದಾರೆ ನಾನು ಎಲ್ಲೆಲ್ಲೋ ದಕ್ಷಣ ದಕ್ಷಣ ಏನೋ ವ್ಯವಸ್ಥೆ ಮಾಡ್ತಾ ಇರ್ತೇನೆ ಇನ್ನೊಂದು ಪಂಕ್ತಿ ಊಟಕ್ಕೆ ಅಲ್ಲಿ ಎಲ್ರಿಗೂ ಹಾಕ್ಸ್ತಾ ನಾನು ನೋಡ್ತಿರ್ತೇನೆ ಯಾರಾರು ಒಬ್ರು ಸ್ವಲ್ಪ ಅವನಿಗೆ ಹುಡುಗನಿಗೆ ಪರಿಷೇಕಾದ ಮಾತ್ರ ಬ್ರಾಹ್ಮಣ ಉತ್ತಮರು ಏನು ಹಾರಾಡ್ತಾ ಇದ್ದು ಏನು ಚರ್ಚೆ ಕೂತ್ಕೊಂಡು ಏನು ಅರಿನಾ ಸರಿನಾ ಗಲಾಟೆಗಳು ಮಾಡ್ತಾ ಇದ್ದವರೆಲ್ಲ ಬ್ರಾಹ್ಮಣ ಉತ್ತಮರು ಯುದ್ಧಾಂಸರು ಎಲ್ಲ ಕೂತಿದ್ರು ಅಲ್ಲೆಲ್ಲ ಸಾಲ್ ಸಾಲ ಆ ಸಾಲಲ್ಲಿ ಹುಡುಗನಿದ್ದಾರೆ ಅಲ್ಲಿ ಪರಿಷೇಕದ ಮಂತ್ರ ಹೇಳಿ ಬಂತು ಈಗ ಶುರು ಮಾಡಿದ ಆಚಾರೆ ನೀವ್ ಹೇಳಿ ನೀನ್ ದೊಡ್ಡವರು ನೀವೋ ನೀವ್ ಹೇಳಿ ಏ ನಾನೇನ್ ದೊಡ್ಡವರು ನೀನ್ ದೊಡ್ಡ ನೀ ಹೇಳು ನೀವ್ ಹೇಳಿ ನೀವೇ ಹೆ ಎಲ್ಲರೂ ಇದೆ ಕಡೆ ಪರೀಕ್ಷಕ ಮಾತ್ರ ಹೇಳು ನೀ ಹೇಳು ನೀ ಹೇಳು ಏನಾಗಿದೆ ಪ್ರಸಂಗ ಆದ್ರೆ ಎಲ್ರಿಗೂ ಮತ್ತೋಗಿದೆ ಊಟಕ್ಕೂ ತಾಗ ಪರೀಕ್ಷಕ್ಕೇನು ಹೇಳಬೇಕು ಬಾಯಿ ಬಿಟ್ಟರೆ ಬಂಡಿ ಹೇಳಬೇಕು ಈ ಅವಸ್ಥೆಗೊಂದು ತಲುಪ್ಬಿಡ್ತೇನೆ ಅಂತಂದ್ರೆ ಎಷ್ಟು ಅಸಹ್ಯ ತಂದೆ ತಾಯಿ ಆಕಾರಕ್ಕೆ ತಂದೆ ಏನೋ ಉಪದೇಶ ಮಾಡಿದ್ರು ಅದೇನು ಹಿಂದೆ ಏನೋ ಕಲಿತಿದ್ವಿ ಆಮೇಲೆ ಒಂದು ಪುಸ್ತಕ ನೋಡೋದೇ ಬೇಡವಾ ಸರಿಯಾಗಿ ಮಾಡ್ತಾ ಇದೀವ ಇಲ್ವಾ ಲೈಸನ್ಸಿಗೆ ಹದಿನೈದು ವರ್ಷ ಆದರೆ ರಿನ್ಯೂವಲ್ ಮಾಡಬೇಕು ಅಂತಾರೆ ವಯಸ್ಸಾಗ್ತಾ ಬಂದಾಗ ಐದೈದು ವರ್ಷಕ್ಕೊಂದ್ಸತಿ ಫಿಟ್ನೆಸ್ ಇದೆಯಾ ಅಂತ ನೋಡ್ತಾರೆ ಗಾಡಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಾರೆ ನಾವು ಮಂತ್ರಗಳಲ್ಲಿ ಒಂದು ಫಿಟ್ನೆಸ್ ತೊಗೊಳ್ಳೋದು ಬೇಡವಾ ನಾ ಸರಿಯಾಗಿ ಹೇಳ್ತಾ ಇದೀವ ಇಲ್ವಾ ತಪ್ಪು ಮಾಡ್ತಾ ಇದೀವ ಬ್ರಾಹ್ಮಣನೇ ಕಳ್ಕೊಂಬಿಟ್ರೆ ಪ್ರೀತನಾಗಿ ಮಾಡಬೇಕು ಪ್ರತಿಯೊಂದೂ ಕೂಡ ನಾವು ಒಂದಷ್ಟು ಮಾಡಿ ಕವು ಕೂಡಿಟ್ಟಿದ್ರೆ ಸ್ವಲ್ಪ ಮಪ್ಯಸೆ ಧರ್ಮಸ್ಯ ತ್ರಾಯತೆ ಮಹತೋಭಯ ಮಹಾಪತ್ ಕಾಲದಲ್ಲಿ ಅದನ್ನು ರಕ್ಷಣೆ ಮಾಡಿಯೇ ಮಾಡಿತ್ತು ಯಾಕೆ ಭಗವಂತ ಪ್ರೀತನಾಗಿರ್ತಾನೆ ಧರ್ಮ ಒಂದು ಜಡ ಸ್ವಿಚ್ ಹಾಕಿದ್ರೆ ಲೈಟ್ ಬಂದ್ ಹಾಕಲ್ಲ ಪ್ರಾಮಾಣಿಕವಾಗಿ ಯಾವುದೂ ಅವಶ್ಯಕತೆ ಇಲ್ಲದೆ ಇದ್ರು ಯಾರು ನೋಡ್ತಾರೋ ಬಿಡಿತಾರೋ ಏನಿಲ್ಲದೆ ಇದ್ರು ನನಗೋಸ್ಕರ ಅಂತ ನೀವು ಮಾಡಿದ್ದೆ ಅಲ್ಲ ನಾ ಹೇಗೆ ಕೈ ಬಿಡಲಿ ಎಂತಾನೆ ಪರಮಾತ್ಮ ಾಗಿ ಹರಿವಾಯುಗಳು ಪ್ರೀತರಾಗಲಿ ಅಂತ ನಾವು ಪ್ರಾಮಾಣಿಕವಾಗಿ ಇನ್ಯಾರು ಮೆಚ್ಚುಗೆ ನಮಗೆ ಬೇಡ ನಮಗೆ ಬೇಕಾಗಿರೋದು ನಮಗೆ ಸರ್ವಸ್ವ ಕೊಡ್ತಾ ಇರುವಂತಹ ಉಸಿರಾಟಕ್ಕೆ ಒಂದು ಉಸಿರು ಒಳಗೆ ಹೋಗೋಕ್ಕೆ ಹೊರಗೆ ಬರಕ್ಕೆ ಒಂದಕ್ಕೆ ಬೆಲೆ ತತ್ತಿ ನಾವು ಮಸ್ಸು ವಾಪಸ್ ತರಲಿಕ್ಕಾಗುತ್ತ ಅಷ್ಟು ಅಮೌಲ್ಯವಾದದ್ದನ್ನು ನಮಗೇನು ಕೊಡ್ತಾ ಇದ್ದಾರಲ್ಲ ಮಹಾನುಭಾಹುಗಳು ಹರಿವಾಯುಗಳು ಅವ್ರಿಗೋಸ್ಕರ ಅಂತ ನಾವು ಅವ್ರು ಏನು ಹೇಳಿದ್ದಾರೆ ಅದನ್ನ ನಡೆಸ್ಕೊಂಡು ಹೋಗ್ಬಿಟ್ರ ಸಾಕು ಮಾಡಬೇಕಷ್ಟೇ ಅದು ಮಾಡಲಿಲ್ಲ ಅಂತಂದರೆ ಬೇರೆ ಯಾರು ಅಲ್ಲ ತಮ್ಮ ತಮ್ಮ ಕಾರ್ಯ ಸಾಧನೆಗೋಸ್ಕರವಾಗಿ ಇಂದ್ರಜಿತ್ ಪ್ರಕೃತಿಗಳು ಕೂಡ ಅಗ್ನಿಯಲ್ಲಿ ಹರಿಸಿಕೊಳ್ತಾರೆ ತಮ್ಮ ತಮ್ಮ ಕುಲದೇವರ ಆರಾಧನೆ ಮಾಡಿಬಿಟ್ಟು ಆಮೇಲೆ ನಿಂತಕ್ಕೆ ಹೋಗ್ತಾನೆ ಅಂತವರು ಬರ್ತಾನೆ ಅದಕ್ಕೆ ಮೊದಲನೇ ಸದಿನ ಹೊಳೆಯವಲ್ಲ ಪರಮಾತ್ಮ ಆ ನಂಬಿಕೆ ಇಲ್ಲಿ ಬೆಳಿಲಿ ಅನ್ನೋ ಅಂದ್ರೆ ನಾವು ಅವರು ಸಮಾನವಾಗಿರ್ಲಿಲ್ಲ ಅಲ್ಲಿ ಅದಕ್ಕಿಂತ ಅರ್ಥವಿ ಇನ್ನೂ ನೀಚರಾದ್ವಿ ಅವರವರ ಅವರವ್ರ ಕೆಲಸನ ದೈತ್ಯವರ ರಾಕ್ಷಸರ ಅವ್ರ ಕೆಲಸನಾರ ಮಾಡ್ತಾರೆ ನಾವು ಅದು ಮಾಡಲ್ಲ ಇದ್ದಿದ್ದನ್ನು ಕಳ್ಕೊಂಡು ಕೂತು ಬಿಟ್ಟಿದ್ದೀವಿ ಭ್ರಷ್ಟರಾಗಿ ಬಿಟ್ಟಿದ್ದೀವಿ ಅಂತಂದರೆ ಇನ್ನೆಷ್ಟು ಈ ಎಚ್ಚರ ಇಲ್ಲಿ ಆಚಾರ್ಯರು ಅದನ್ನೆಲ್ಲ ಮತ್ತು ಇನ್ನು ಇನ್ನೊಂದ್ಸತಿ ಹೇಳುವ ಕಾರಣ ಇಲ್ಲ ಮತ್ತೊಂದ್ಸತಿ ಅದನ್ನೇ ಹೇಳ್ತಾರೆ ಇಲ್ಲೆಲ್ಲ ಒತ್ತಿ ಒತ್ತಿ ಹೇಳುವಾಗ ಆಚಾರ್ಯರು ನಮಗದ ಬಗ್ಗೆ ಎಚ್ಚರ ಕೊಡಿಸ್ತಾರೆ ನಾವು ಏನ್ ಮಾಡ್ತಾ ಇದ್ದೀವಿ ಏನ್ ಮಾಡಬೇಕಿತ್ತು ಇದರದೆಲ್ಲ ಎಚ್ಚರ ಕೊಡುವ ಕ್ರಮ ಅದರಿಂದ ಅವನ ಅಗ್ನಿಂಥ ಪಾವಕಂ ಪ್ರಜುಹಾವ ಶಿವಂ ಸಮಭ್ಯರ್ಚ್ಯ ಸಮಾಜ ರಥವನ್ನು ಏರ್ಕೊಂಡು ಹೋಗೋಣ ಅದೃಷ್ಟ ಆಗಿಬಿಟ್ಟೆ ಇನ್ವಿಸಿಬಲ್ ಅನಿಸೋದೇ ಇಲ್ಲ ಯಾರು ರಥ ಮೇಲುಗಡೆ ಹೋಗಿ ಪ್ರತಿಯೊಬ್ಬರ ಮೇಲೂ ಎಲ್ಲರ ಮೇಲೆ ಕೋಪ ಇದ್ದವನೇ ಎಲ್ಲರ ಮೇಲೂ ಸೇರಿ ಸರ್ಪಸ್ತ್ರ ಪ್ರಯೋಗ ಮಾಡಿಬಿಡ್ತಾರೆ ಕರೋನಾ ಅಸ್ತ್ರ ಪ್ರಯೋಗ ಇದ್ದ ಹಾಗೆ ಅನ್ಬೋದು ಇದರ ಅಸ್ತ್ರವೇ ಇದಲ್ಲ ಇದನ್ನೇನಂತಾರೆ ಜೈವಿಕ ಯುದ್ಧ ಅಂತಾರೆ ಜೀವಗಳನ್ನು ಪ್ರಸಾರ ಮಾಡೋದು ಇಲ್ಲೂ ಅದೇನು ಹೇಳ್ತಿರೋದು ಎಷ್ಟು ಕಪಿಗಳಿತ್ತು ಅಷ್ಟರ ಮೇಲೆ ಆಷ್ಟು ಸಾವಿರಾರು ಲಕ್ಷಗಟ್ಟಲೆ ಸರ್ಪಗಳು ಬಂದು ಬೀಳುತ್ತಾರೆ ಆ ಮಂತ್ರದ ಪ್ರಭಾವ ಭಾರೀ ವಿಷಪೂರಿತವಾದ ಸರ್ಪಗಳು ಬಂದು ಇವನ ಮೈ ಕಟ್ಟಿ ಕಚ್ಚುತ್ತಾ ಇರ್ತಾರೆ ಆ ವಿಷ ಏರಿತು ಅಂದರೆ ಸಾಯ್ತಾನೆ ಮೇಲೆ ಈ ರೀತಿಯಲ್ಲಿ ಸರ್ಪಾಸ್ತ್ರ ಪ್ರಯೋಗ ಅಂದರೆ ಹೀಗೆ ಹೇಗೆ ಅಗ್ನಸ್ತ್ರ ಪ್ರಯೋಗ ಆದರೆ ಅಗ್ನಿಯೇ ಬೀಳತ್ತೋ ಅಗ್ನಿ ಅಲ್ಲ ಹೊತ್ಕೊಂಡು ಉರಿಯುತ್ತೋ ವಾರಣಾಸ್ತ್ರ ಪ್ರಯೋಗ ಮಾಡಿದರೆ ಮಳೆ ಬೀಳುತ್ತೋ ಸರ್ಪಾಸ್ತ್ರ ಪ್ರಯೋಗ ಮಾಡಿದರೆ ಸರ್ಪಗಳು ಬೀಳ್ತವೆ ಪ್ರತಿಯೊಬ್ಬರನ್ನ ಬಂದು ಕಟ್ಟುತ್ತವೆ ಇದೇ ಸರ್ಪಬಂಧ ಅಂತಂದರೆ ಆ ರೀತಿಯಲ್ಲಿ ಅದನ್ನ ಸಂಪೂರ್ಣವಾದ ಕರ್ಮದಲ್ಲಿ ಪ್ರಯೋಗ ಮಾಡಲು ನೋಡ ಸರಾಗರದ ಶಿವಸ್ಯ ಬಬಂಧ ಸರ್ವಾನ ಕಪಿವೀರ ಸಂಘಾನ್ ಕಪಿಶ್ರೇಷ್ಠರು ಯಾರು ಏನು ಮಾಡ್ಲಿಕ್ಕೆ ಆಗಲಿಲ್ಲ ಕಟ್ಟಕೊಡ್ತಾರೆ ಆವಾಗ ಅಲ್ಲೊಂದು ಸಾಂದರ್ಭಿಕ ಪ್ರಸಂಗವನ್ನು ಉಲ್ಲೇಖ ಮಾಡಿಸ್ತಾರೆ ಸರ್ನ ಗರುಡದೇವರು ಬರ್ತಾರೆ ಬಿಡಿಸಿ ಬಿಡ್ತಾರೆ ಗರುಡ ದೇವರ ಅವರದ್ದೇನಿಲ್ಲ ಬರೀ ಕೇವಲ ವಾತ ಅಷ್ಟೇ ತತ್ಪಕ್ಷ ವಾತೇನಿ ಕೇವಲ ಅವರ ತತ್ಪಕ್ಷ ವಾತ ಸ್ಪರ್ಶೇನೆ ಕೇವಲ ವಿನಷ್ಟ ಏಷ್ಯಾ ಸೌರಂಗ ಬಂಧ ಆ ಗಾಳಿ ಬೀಸಿಕೊಂಡು ಒಂದ್ಸತಿ ಬಂದು ದೇವರ ಕೈ ಮುಗಿದು ಹೊಟ್ಟೋಗ್ತಾನಷ್ಟ ಬೇರೆ ಇನ್ನೇನು ಮಾಡಲ್ಲ ಗರುಡ ದೇವರು ಬರ್ತಾರೆ ಸರ್ರಂತೆ ಗಾಳಿ ಬೀಸುತ್ತಾರೆ ತಮ್ಮ ರೆಕ್ಕೆ ಗಾಳಿ ಇಬ್ಬರು ಎಲ್ಲರ ಮೇಲೆ ಯಾರ ಮೇಲೆ ಮಾತ್ರ ಬೀಳ್ಬೇಕೋ ಅವ್ರ ಮೇಲೆ ಮಾತ್ರ ಬೀಳುತ್ತೆ ಕವಿಗಳ ಮೇಲೆ ಅಷ್ಟು ಪ್ರಯೋಗ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಈಗ ಸರಿಯಾಗಿ ಇದೇ ಹೊತ್ತು ಬಂದರು ಇನ್ನೊಂದು ಪ್ರಸಂಗ ನಡೆದಿತ್ತು ಎಲ್ಲ ಕಡೆಯಲ್ಲೂ ಕೂಡ ಒಂದೊಂದು ಇಲ್ಲಿ ಧರ್ಮ ಯಶಸ್ವಿ ಎಲ್ಲದರ ಬಗ್ಗೆ ಮಾತಾಡಿದ ಆಚಾರ್ಯರು ಬಹಳ ಮುಖ್ಯ ಪ್ರಸಂಗ ಇದು ಎಲ್ಲರಿಗೂ ಆದೇಶಪಟ್ಟ ಪರಮಾತ್ಮ ರಾಮಾವತಾರದ ಪೂರ್ವದಲ್ಲಿ ಮಾಯಾವತಿ ವಾಸುದೇವ ಎಲ್ಲರೂ ಬಂದು ಕೇಳಿಕೊಂಡ್ರು ಸ್ವಾಮಿ ರಾಮನಾದರೂ ಪುಟ್ಟಣ ಬಹಳಾಗಿದೆ ನೀವು ಅವತಾರ ಮಾಡಬೇಕು ಆಲಪ್ಪ ನಾ ಬರ್ತೇನೆ ನೀವ್ ಯಾರ್ಯಾರು ನಮ್ಮ ಧರ್ಮ ರಾಜರಿಗೆ ನೀನು ಜಾಂಬವಂತನಾಗಿದ್ದೀಯಪ್ಪ ನೀನು ಅಲ್ಲೇ ಸೇವೆ ಮಾಡಿ ಅವತ್ತು ಮುಂಚೆನೇ ಅವತಾರ ಆಗಿ ಹೋಗಿತ್ತು ನೀನು ಮುಖ್ಯ ಪ್ರಾಣ ಶಾಖಾಮೃಗಾದಿ ಭಾವೇನ ಹನುಮಾನ್ ಮಾರುಕೋಬಹುದು ನೀವೆಲ್ಲ ಕಪ್ಪೆಗಳಾಗಲಿ ಸುಗ್ರೀವಾ ಒಬ್ಬೊಬ್ಬರಿಗೂ ಅವರ ಆದೇಶ ಪಡ್ತಾರೆ ದೇವತೆಗಳು ನೀವೆಲ್ಲ ಬನ್ನಿರಿ ಎಲ್ಲರಿಗೂ ಆದೇಶ ಬಂತು ಅವತಾರ ಮಾಡಿದರೆ ಉಳ್ಕೊಂಡವರು ಇರಲಿ ಅದು ಬ್ರಹ್ಮದೇವರು ಇರೋದು ಗರುಡದೇವರು ಸ್ವಲ್ಪ ಬೇಸರ ಕೇಳ್ಕೊಂಡ್ರಲ್ಲ ಸ್ವಾಮಿ ಎಲ್ಲರೂ ಬರ್ತಾರೆ ಎಲ್ಲರೂ ನಿನ್ನ ಸೇವೆ ಮಾಡುತ್ತಾರೆ ಎರಡು ಸಂಪಾದನೆ ಆಗತ್ತವರಿಂದ ಒಂದು ನಿನ್ನ ಸೇವಾ ವಿಶೇಷವನ್ನು ಇಲ್ಲಿ ಮಾಡಿದ್ರಿಂದ ರಾಮಾವತಾರದ ಸೇವೆಯನ್ನು ಮಾಡಿದ್ರಿಂದ ಅದು ಅವತಾರ ತಗೊಂಡು ಅವ ಒಂದು ಕಷ್ಟವನ್ನ ಆ ಕಷ್ಟ ಪರಿಸ್ಥಿತಿ ಒದಗಿಸಿಕೊಂಡು ಅದರಲ್ಲೂ ಬಂದು ಸೇವೆ ಮಾಡುತ್ತಾರೆ ಕಷ್ಟ ಇರಬೇಕು ಆ ದೇವರ ಸೇವಾ ಮಾಡೋಕ್ಕ ನಿಮಗೆ ಜಾಸ್ತಿ ಸಹಜವಾಗಿ ಮಾಡೋದಕ್ಕಿಂತ ಇಂಥ ಆಪತ್ತು ಕಾಲದಲ್ಲೂ ಸ್ವಧರ್ಮ ಬಿಡ್ಲಿಲ್ಲ ಅವ್ನು ಕೇಳ್ತಿದ್ದು ವಿದ್ಯಾರ್ಥ್ಯಕ್ಕೆ ಯಾರು ಏನು ಮಾಡಿದ್ರು ನಾವು ಸ್ತ್ರೂಪರವಾಗಿಲ್ಲ ಒಟ್ಟಿಗೆ ಸೇರ್ಕೊಂಡು ನಾವು ನಮಾಜ್ ಮಾಡೇ ಮಾಡ್ತೇವೆ ಅಂತ ಮಾಡ್ತಾವಲ್ಲಿಕ್ಕ ನಮಗಿರಬೇಕಾದ್ರೆ ನಮಗಿಲ್ಲ ಅವ್ಕಿರಬಾರ್ದು ಇಲ್ಲ ಗ್ರಹಚಾರಿ ಆ ಗ್ರಹದಲ್ಲಿ ಏನು ಒಟ್ಟಿಗೆ ಎಲ್ಲರೂ ಹೋಗ್ತಾರೆ ನೀನು ಸೇವಾ ಮಾಡ್ತಾರೆ ರಾಮರೂಪದ ಸೇವೆ ಮಾಡ್ತಾರೆ ಬಂದ ಮೇಲೆ ಇಲ್ಲಿ ಹೇಳ್ಕೊತಾರೆ ನಾನು ಪರಮಾತ್ಮರಿಗೋಸ್ಕರ ಶರೀರ ತ್ಯಾಗ ಮಾಡಿದ್ದೆ ನಾನು ಇಚ್ಚಿರ್ತಾ ದೈತ್ಯರನ್ನ ಕುಂದಿತ್ತೆ ಇಷ್ಟು ಸೇವೆ ಮಾಡಿದೆ ಸೀತಾನ್ವೇಷಣೆ ಹೀಗೆ ಮಾಡಿದೆ ಈಗ ಒಬ್ಬೊಬ್ಬರು ನಾನು ಪಟ್ಟಾಭಿಷೇಕದಲ್ಲಿ ಹೀಗೆ ಪಾಲ್ಗೊಂಡಿದ್ದೆ ಪಟ್ಟಾಭಿಷೇಕದಲ್ಲಿ ನಾವು ಬಡಿಸಿದ್ದೆ ಒಬ್ಬೊಬ್ಬರನ್ನೊಂದು ಹೇಳ್ಕೊತಾರೆ ಸೇವಾದಿಗಳನ್ನ ಇದರಿಂದ ಕೀರ್ತಿ ಇದೆ ಇದರಿಂದ ಧರ್ಮ ಸಂಪಾದನೆ ಆಗುತ್ತೆ ಅವರಿಗೆ ಬೇಗ ಬೇಗ ಸಾಧನೆ ಆಗುತ್ತೆ ಮೋಕ್ಷ ಸಾಧನೆ ಆಗುತ್ತೆ ಮೋಕ್ಷದಲ್ಲಿ ಆನಂದದ ಉದ್ರೇಕೆ ಇದೆ ಇವೆಲ್ಲ ಕಾರಣ ನನಗೆ ಮಾತ್ರ ಅವತಾರಕ್ಕೆ ಯಾವ ಯಾವ ರೂಪದಲ್ಲೂ ಅವತಾರಕ್ಕೆ ಅವಕಾಶ ಇಲ್ಲ ನನಗೂ ಬಯಕೆ ಆಗುತ್ತೆ ಅಲ್ಲೊಂದು ಶಬ್ದ ಪ್ರಯೋಗ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ವೃಷಾಖಿಂ ಅಂತಾರೆ ಆ ವೃಷಾಕವಿಂ ಮಮಾಪಿ ಸೇವಾ ಪ್ರಯೋಜ್ಯೆತ್ಯಂ ಗುರುತ್ಮಾನ್ ಅದತ್ ವೃಷಾ ಕಪಿಂ ಈ ಸಂದರ್ಭದಲ್ಲಿ ಆಚಾರ್ಯರು ವೃಷಾಕವಿ ಎಂದು ಭಗವಂತನಲ್ಲಿ ಕೊಡ್ತಾರೆ ವಿಚಿತ್ರ ಅಂದರೆ ಅದೇನೇ ಈ ಸಂದರ್ಭಕ್ಕೂ ಉಚಿತವಾದ ನಾವು ಧ್ಯೇಯ ವೃಷ ಧರ್ಮ ವೃಷಭಾಚ ಉಪಾಖ್ಯಾನದಲ್ಲಿ ಕೇಳ್ತೇವೆ ನಾವು ವೃಷ ಅಂದರೆ ಧರ್ಮ ಆ ವೃಷದಿಂದಾಗಿ ಅಂದರೆ ಧರ್ಮಾನುಷ್ಠಾನ ಮಾಡಿದರೆ ಯಾವ ಸಂತೋಷ ಬರುತ್ತಲ್ಲ ಅಂದರೆ ನಾವು ಭಾಗವತವನ್ನು ಮನೆಯಲ್ಲಿ ಹೇಳಿಸಿ ಕೇಳಿ ಹೇಳಿ ಕೇಳೋದು ಸಂತೋಷ ಆಗುತ್ತೆ ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಕು ಅಂತ ತಿರುಪತಿಗೆ ಹೋಗಬೇಕು ಗಂಗಾ ಸ್ನಾನ ಮಾಡಿಬರಬೇಕು ವಿಹಿತ ಕ್ರಮದಲ್ಲಿ ದೊಡ್ಡವ್ರನ್ನ ಮನೆ ಕಲಿಸಿ ಭಾಗ ಮಾಡಬೇಕು ಅಧ್ಯಯನ ಮಾಡಬೇಕು ನಾವು ಅಧ್ಯಯನ ಮಾಡಬೇಕು ಇಲ್ಲೇ ಪಾಠ ಹೇಳಬೇಕು ಮನೆಯಲ್ಲಿ ಮಕ್ಕಳು ಮನೆಗೋ ಮದುವೆ ಮಾಡಬೇಕು ಇದೆಲ್ಲ ಧರ್ಮ ಇದೆ ಉಪನಯನ ಮಾಡಬೇಕು ಇವೆಲ್ಲ ಮಾಡಿದಾಗ ಒಂದು ಸಂತೋಷ ಆಗುತ್ತಲ್ಲ ದೇವರು ಹೇಳಿದ್ದಪ್ಪ ಇಂತಹ ಕ್ರಮ ಹಿಂಗೆ ಮಾಡಬೇಕು ಅಂತ ಹೇಳಿ ನಾ सतोष आगत धर्मानुष्ठानी बताोष सतोष अब तुम्हारे सतोष आ सतोषवन पाययति नमु उ मुणस्तान कुड्सान अद परमात्मे वृशाख वृशाखम पाययति अरे धर्मानुष्ठान बोषव नमुस्तानेस्ताने अदू धर्मानुष्ठान है ಆ ಧರ್ಮಾನುಷ್ಠಾನ ಮಾಡಿದಾಗ ಒಂದು ಸಂತೋಷ ಬರುತ್ತೆ ಅದನ್ನು ನಾನು ಆನಂದ ಅನುಭವಿಸಬೇಕು ಅಂತ ನನಗಿದೆ ಅನುಭವಕ್ಕೆ ತಂದು ಕೊಡುವ ನೀನೇ ಅದಕ್ಕೆ ನೀನು ವಿಶಾಖಪೇ ಸ್ವಾಮಿ ಅದರಿಂದ ಹೇಳ ವಿಶಾಖಪೇ ನಿನ್ನನ್ನು ಕೇಳಿಕೊಳ್ತೇನೆ ನಾನು ನಾನು ಕೂಡ ನಿನ್ನ ರಾಮರೂಪದ ಸೇವೆಯನ್ನು ಮಾಡಬೇಕು ಅಂತ ಬಯಕೆ ಇದೆ ಅಷ್ಟೇ ತಾನೇ ಮಾಡಬೇಕು ಅಂತಿದೆಯಾ ದೇವರೇನಂತಾನೆ ಆಗಲ್ಲ ಹೋಗಪ್ಪ ಇನ್ನಪ್ಪನಿಗಿಲ್ಲ ಅನ್ನೋಲ್ಲ ನೀನು ಮಾಡ್ತೀಯಾ ಸೇವಾ ಮಾಡ್ತೀಯಾ ಮಾಡಿಸ್ತೇನೆ ಹೋಗಿ ಅವತಾನು ಮಾಡುವುದು ಾರ ಮಾಡಿ ಬರೋದು ಬೇಡ ನಾನು ಏಕಾಂತ ಸೇವಕನಾಗಿ ಬ್ರಹ್ಮದೇವರು ಹೇಗಿರ್ತಾರೆ ಹಾಗೆ ಏಕಾಂತಿ ಇದೆ ಧೂಡು ಏಕಾಂತ ಸೇವ ಇಲ್ಲಿ ಮಾಡ್ತೇನೆ ಮಾಡು ಅಲ್ಲಿ ಸೇವೆ ನಿಂತೋಯ್ತು ಬೇಡ ರಾಮರೂಪದಲ್ಲಿ ಕೃಷ್ಣ ರೂಪದಲ್ಲಿ ನಾ ಕರಿತೇನೆ ಕರಿತೇನೆ ನಾ ಕರಿತೇನೆ ಬಂದ್ ಸೇವಾ ಮಾಡು ಹೀಗ ಭಗವಂತ ಆದೇಶ ಕೊಡ್ತೇನೆ ಅದರಿಂದ ಆಚಾರ್ಯ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಆದಾಸ್ಯಶಸ್ಸಲ್ಲೂ ಯಶಸ್ಸು ಹೇಗೆ ಬರಬೇಕು ಹಾಗೆ ಮಾಡ್ತೇನೆ ನಿನ್ನದೊಂದು ಪ್ರತ್ಯೇಕ ಪ್ರಕರಣ ನಿನ್ನೆಲ್ಲರೂ ನೆನಪು ಮಾಡ್ಕೊಳ್ಬೇಕು ಹಾಗೆ ನಿನಗೆ ಒಳ್ಳೆಯ ಯಶಸ್ಸನ್ನು ಕೊಡಿಸುತ್ತೇನೆ ಅಷ್ಟೇ ಅಲ್ಲ ಧರ್ಮಶ್ಚ ಕರ್ತವ್ಯ ಕೃದಯ ಧರ್ಮವನ್ನು ನಡೆಸಿದವನಾಗಬೇಕು ನಿನಗೆ ಧರ್ಮಾನುಷ್ಠಾನ ಸಿಕ್ಕಬೇಕಲ್ಲ ಅದು ನಡೆಸಿದಾಗೂ ಆಗಬೇಕು ನೀನು ಕರ್ತವ್ಯವನ್ನು ಮಾಡಿದವನು ಆಗಬೇಕು ನೀನು ಕರ್ತವ್ಯನ ಅವತಾರ ಅದುಗಳಿಲ್ಲ ಅವತಾರ ಇಲ್ಲದೇನೂ ಸೇವೆ ಕೃಷ್ಣ ರೂಪದ ಸೇವೆ ಮಾಡಿದಂಥ ಎರಡೂ ಆಯ್ತಲ್ಲ ಆಗ ನಾ ಹಾಗೆ ಮಾಡಿಸ್ತೇನೆ ಯೋಚನೆ ಮಾಡಬೇಡ ಅವರು ಮಾಡಿಸಿದ್ದ ಅಂದರೆ ುಷ್ಠಾನ ಮಾಡಬೇಕು ಅದರಿಂದ ಭಗವಂತನನ್ನು ಸಂತೋಷಗೊಳಿಸಬೇಕು ಅದರಿಂದ ಆನಂದ ಪಡಬೇಕು ಇದು ನಿಜವಾದ ಆನಂದ ಇದು ಸಾತ್ವಿಕ ಆನಂದ ಈ ರೀತಿಯೆಲ್ಲ ಆನಂದ ಅನುಭವಿಸಬೇಕು ಅದನ್ನು ತೋರಿಸಿಕೊಟ್ಟು ಗರುಡದೇವರಿಗೆ ಅಕ್ರಮದಿಂದ ಆಗಿ ಆದೇಶ ಕೊಟ್ಟಿದ್ದಲ್ಲ ಪರಮಾತ್ಮ ಯಾವಾಗ ಅದಕ್ಕೆ ಮುಂದತ್ತಾರೆ ಯದ್ಯಪಿ ಅಹಂ ಸಮರ್ಥೋಪಿ ಸಲಕ್ಷ್ಮಣ ಲಕ್ಷ್ಮಣ ದೇವರು ಕೂಡ ಗರುಡದೇವರ ಸಮಾನ ಕಕ್ಷೆಯಲ್ಲಿ ಬರುವ ಅವರು ಸರ್ಪನೇ ಸರ್ಪಾಸ್ಥಲವನ್ನು ಅವ್ರು ಕಳೆಯೋದಕ್ಕೆ ಆಗ್ತಿರಲಿಲ್ಲ ಸಮರ್ಥನೆ ಇದ್ದಾರೆ ಕಳೆದಿಲ್ಲ ಅನುಮಾನ ಇದರ ಮೇಲೆ ಹನುಮಾನ್ ಹನುಮಂತ ಇದ್ದಾರೆ ನಾನಿದ್ದೇನೆ ನಾವೆಲ್ಲ ಸಮರ್ಥನೆ ಗುರು ಜನರು ಆದರೆ ಮಾಡೋಲ್ಲ ನ ವಿಮೋಚಯಾಮಹ ನಾವ್ಯಾರು ಬಿಡಿಸೋಲ್ಲ ಯಾಕೆ ತವ ಪ್ರಿಯಂ ಗರುಡೇಶ್ವ ನಿನ್ನ ಪ್ರೀತಿಗೋಸ್ಕರ ಅವ್ರಿಗೆ ಆದೇಶ ಕೊಡ್ತೇನೆ ಅವರಿಗೆಲ್ಲ ಗೊತ್ತು ಈ ರಹಸ್ಯ ಅವರಿಗೂ ಪರಿಚಯ ಇದೆ ಆದ್ದರಿಂದ ಅವರು ಯಾರಿಗೂ ಏನು ಮಾಡಲ್ಲ ಸುಮ್ಮನೆ ಇರ್ತಾರೆ ಇಲ್ಲಿ ಬರಬೇಕು ಅಂತಾರೆ ನೀನು ಪ್ರೀತಿಗೋಸ್ಕರನೇ ನಿನಗೆ ಕೀರ್ತಿ ನಿನಗೆ ಧರ್ಮಾನುಷ್ಠಾನಕ್ಕೆ ಬೇಕಲ್ಲ ಅದಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟಿದ್ದೇನೆ ನೀನ್ ಆ ಕೆಲಸ ಮುಂದುವರಿಸು ಅಂದ್ರೆ ಭಗವಂತ ಯಾರ್ಯಾರನ್ನ ಹೇಗಾಗಿ ಸಲಕುತ್ತಾನೆ ನಮಗೆ ಅಂತ ಅವಕಾಶ ಮಾಡ್ಕೊಡ್ತಾನೆ ಕೆಲವೊಮ್ಮೆ ಅವಂಚಿತರಾಗಿ ಬಿಡಬಾರ್ದು ನಮ್ಮನ್ನೇ ಯಾರು ಸಹಾಯ ಕೇಳ್ಕೊಂಡು ಬಂದಿದ್ದಾರೆ ನಮ್ಮನೇ ಯಾರು ಪ್ರಶ್ನೆ ಕೇಳ್ಕೊಂಡು ಬಂದಿದ್ದಾರೆ ಅಂತಂದರೆ ಏ ನನಗೆ ಗೊತ್ತ ನಮ್ಮನ್ನೇ ಕೇಳ್ಕೊಂಡು ಬಂದಿದ್ದಾರೆ ಅಂದ್ರೆ ದೇವರು ನಮ್ಗೆ ಒಳ್ಳೆ ಅವಕಾಶ ಕೊಡ್ತಾ ಇದ್ದಾನೆ ಎಷ್ಟೋ ಜನ ಇದ್ದಾಗ ನಮ್ಮನ್ನೇ ಕೇಳಿ ಬರ್ತಾರೆ ಅಂತಂದರೆ ನಮ್ಮ ಒಳ್ಳೆಯ ಸಾಧನೆಗೆ ಅವಕಾಶ ಕೊಟ್ಟಿದ್ದಾನೆ ಅಂತ ತಿಳಿದಿ ಆ ರೀತಿಯಲ್ಲಿ ಅನುಷ್ಠಾನ ಮಾಡಿದರೆ ಭಾಳ ಪ್ರೀತ ನಡ್ತಾನೆ ಪರಮಾತ್ಮ ಅದರಿಂದ ನಮಗೆ ಧರ್ಮಾನುಷ್ಠಾನದ ಸೌಖ್ಯವನ್ನು ಉಣಿಸ್ತಾನೆ ವಿಶಾಖ ಅದಕ್ಕೆ ಆತನ ನನಪಿತು ಆ ಕ್ರಮದಲ್ಲಿ ಅದರ ಚಿತ್ರಣವನ್ನು ಇಲ್ಲಿ ತೋರಿಸಿಕೊಡ್ತಾ ಆಚಾರ್ಯರು ಒಂದು ಸತಿ ಮಾಡಿ ಹೊಟ್ಟೋಗ್ತಾನೆ ಗರುಡದೇವರು ಬಂದು ಹೋಗ್ತಾ ಇರಲಿಕ್ಕೆ ಮದ್ದೇ ಬಲ ಹೆಚ್ಚಾಗಿ ಹೋಗಿಬಿಡ್ತಾವ ಅವರಿಗೆಲ್ಲ ಗರುಡದೇವರ ತಂಪುರಕ್ಕೆ ಗಾಳಿ ಬಿತ್ತಲ್ಲ ದೈವಿಕವಾದಂತಹ ಪ್ರಸಂಗ ಇನ್ನಷ್ಟು ಬಲ ಹೆಚ್ಚಾಯಿತು ರಾಮದೇವರ ಸ್ಮರಣೆ ಮಾಡ್ತಾ ಗರುಡದೇವರಿಗೆ ರಾಮದೇವರಿಗೆ ಜಯಕಾರವನ್ನ ಅಂತ ಕಾಲಕ್ಕೆ ಇನ್ನಷ್ಟು ಕೂ ಈ ಕೂಗಾಟ ಲಂಕಾ ಪಟ್ಟಣದ ಒಳಗಡೆ ಎಲ್ಲೂ ಕೂತ್ ಕೇಳಿಕ್ಕಾಗಿಲ್ಲ ಅದು ಅಷ್ಟು ಕೂಗಾಟ ಕೇಳಿಸಿತು ಇಲ್ಲಿ ಬಂದಿದ್ದೆ ಇವ್ರಿಗೇನು ಉತ್ಸವ ಮಾಡ್ತಾ ಇದ್ದಾರೆ ಏ ನನ್ನ ಹುಡುಗ ಹೋಗಿ ನೋಡೋಣ ಹೆಂಗ್ ಮಾಡೆಲ್ಲ ಅಂತ ಈಗ ಸ್ವಲ್ಪ ಇವ್ರು ಬೀಗ್ತಾ ಇದ್ದಾನೆ ಅಲ್ಲಿ ಕೂಗ್ ಕೇಳಿಸ್ತಾ ಇತ್ತು ನೋಡ್ತೀವಿ ಇದೇನು ಮತ್ತೆ ಕೂಕ್ ಹೋಗ್ತಾ ಇದ್ದಾರಲ್ಲಪ್ಪ ಎಲ್ಲ ಸ್ವಲ್ಪ ಪ್ರಯೋಗ ಮಾಡಿದೆಪ್ಪ ನಾನು ಏನು ಮಾಡಲಿ ಮತ್ತೆ ಹೋಗ್ತಾನೆ ಮತ್ತೆ ಹಕ್ಕು ಸುಮ್ಮನೆ ಹೋಗಲ್ಲ ಮತ್ತೆ ಇದೇ ರೀತಿಯಿಂದಲೇನೆ ಅಗ್ನಿಯಲ್ಲಿ ಹವಿಸಿಕೊಟ್ಟು ಮತ್ತದೇವರು ದೇವರ ಮಾಡಿ ಇನ್ನಷ್ಟು ಬಲಿಷ್ಠವಾದ ಮಂತ್ರವನ್ನು ಪ್ರಯೋಗ ಮಾಡಿ ಮತ್ತೆ ಹೋಗ್ತಾರೆ ಮತ್ತೆ ನಾನಾ ಮಂತ್ರ ಪ್ರಯೋಗ ನಡೆಸಿದಾಗ ಮತ್ತಷ್ಟು ಎಲ್ಲರೂ ಆಯಾಸಚಿಕಿತರಾಗಿ ಬೀಳ್ತಾರೆ ಬಿದ್ದಾಗ ಹನುಮಂತ ದೇವರು ಮತ್ತೆ ಸಂಜೀವಿನಿಗಿರಿಯನ್ನು ತರಬೇಕಾಗತ್ತೆ ಎರಡಾವೃತ್ತಿ ತೆರೆದಿದ್ದಾರೆ ಇದು ಮೊದಲನೇ ಆವೃತ್ತಿ ಸಂಜೀವನ ಪರ್ವತವನ್ನು ತರೋದು ಅದರ ಚಿತ್ರಣ ಮಾಡಿದ್ದಾರೆ ಅಲ್ಪ ಸುಲಭ ಸಮಯದಲ್ಲಿ ಹೇಳಲಿಕ್ಕೆ ದೇವಿನಗಿರಿಯನ್ನು ಅವರು ತಂದಿದ್ರು ಎರಡು ದೇವರೇ ಹೀಗೆ ನಡೆಸಿದ್ರು ಅಂದರೆ ಮುಖ್ಯ ಪ್ರಾಣಿ ದೇವರು ಅದ್ಭುತ ಚರ್ಯ ಯಾವ ಕ್ರಮದಲ್ಲಿ ಏಕೇನ ಹಸ್ತೇನ ಒಂದು ಕೈಯಲ್ಲಿ ತುಂಬದಿದ್ದವರ ಕ್ರಮ ಹೇಗಿತ್ತು ಏನಿತ್ತು ಇತ್ಯಾದಿಗಳನ್ನೆಲ್ಲ ಬಹಳ